ಶ್ರೀಗುರುಭ್ಯೋ ನಮಃ ಹರಿಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ದಂಚಾರ್ಯ ಕೇಶವಂ ಪಾದರಾಯಣಂ ಸೂತ್ರ ವಂದೇ ಭಗವಂತೌನ ಶೃತಿಸ್ಮೃತಿಪುರಲ ಕರುಣಾಲ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅವಧೂತರಾದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪದತಲಗಳಲ್ಲಿ ಶರಣಾಗುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ಸಾಗರ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಹಶರ್ಮ ವೇದಬ್ರಹ್ಮ ಇವರ ಪದ ತಲುಗಳಲ್ಲಿ ವಂದಿಸುತ್ತ ಅಧ್ಯಾತ್ಮದ ರಸ ನಿಮಿಷಗಳು ಎಂಬಂಥ ವಿಚಾರದಲ್ಲಿ ಪ್ರವರ್ತಿಸ್ತಾ ಇದ್ದೇನೆ ನಾವು ಮನಸ್ಸಿನಂತೆ ಮಹಾದೇವ ಎಂಬಂಥ ವಿಚಾರವನ್ನು ನೋಡಿದೆವು ಎಂಟನೆಯದು ಭಾವದಂತೆ ಸಿದ್ಧಿಯಾಗುವುದು ಏನಂತಕ್ಕಂಥ ಯದ್ಭಾವಂ ತದ್ಭವತಿ ಮನಸ್ಸಿನಲ್ಲಿ ಭಾವಗಳು ಉಂಟಾಗುವಾಗ ಒಂದೊಂದೇ ಅಂದರೆ ಆದರೆ ಅವು ತಮಗೆ ಪುಷ್ಟಿಯನ್ನ ಕೊಡ್ತಕ್ಕಂಥ ಬೇರೆ ಭಾವವನ್ನು ಹೇಳ್ಕೊಳ್ತವೆ ಈಗ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಒಂದು ಭಾವನೆ ಅದಕ್ಕೆ ಪುಷ್ಟಿ ಕೊಡಲಿಕ್ಕೆ ಬೇರೆ ಸಮರ್ಥನೆಗಳು ಯುಕ್ತಿಗಳು ಮನಸ್ಸಿನಲ್ಲಿ ಮೂಡಿಬರ್ತವೆ ಹೀಗೆ ಮಾಡೋದು ಸರಿ ಅಂತ ಹೇಳೋದಕ್ಕೆ ಆಯಾ ವಯಸ್ಸಿನವರು ಆಯಾ ವಯಸ್ಸಿನವರೊಡನೆ ಸೇರಿ ವ್ಯವಹರಿಸ್ತಾರಲ್ವೇ ಹೀಗೆ ಆಯಾ ಜಾತಿಯ ಭಾವಗಳು ಆಯಾ ಜಾತಿಯ ಭಾವಗಳನ್ನೇ ಸೇರಿಕೊಂಡು ಬೆಳೀತಾ ಇರ್ತವೆ ಕಳ್ಳತನ ಸುಳ್ಳುತನ ರೋಗ ದುಃಖ ಇಂಥ ವಿಚಾರಗಳನ್ನೇ ಮನಸ್ಸಿಗೆ ತಂದುಕೊಳ್ತಾ ಆ ವಿಚಾರಗಳಿಗೆ ತಕ್ಕ ಬೇರೆ ವಿಚಾರಗಳನ್ನು ಕೂಡ ಕೂಡಿ ಹಾಕಿಕೊಳ್ತಾರೆ ಅದಕ್ಕೆ ಪೂರಕವಾಗಿ ರೋಗದ ವಿಚಾರವು ರೋಗಗಳನ್ನು ಬಡತನದ ವಿಚಾರವು ಸಾಲ ಸೋಲಗಳನ್ನು ದುಃಖದ ವಿಚಾರವು ದುಃಖ ಪರಂಪರೆಗಳನ್ನು ಸೆಳ್ಕೊಂಡು ಬಾಳುತ್ತವೆ ಇದರಂತೆ ದಾನ ಧರ್ಮ ಸತ್ಯ ಆರೋಗ್ಯ ದೀರ್ಘಾಯುಸ್ಸು ಸೌಖ್ಯ ಇಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡರೆ ಇವು ತಮಗ ತಕ್ಕ ಬೇರೆ ವಿಚಾರಗಳನ್ನೇ ಸೇರಿಕೊಳ್ತೇವೆ ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನು ಅಂದರೆ ಸಂಕಲ್ಪಗಳಿಗೆ ಮೂಲನ ಭಗವಂತ ನಮ ನಮ್ಮ ಹೃದಯದಲ್ಲಿಯೇ ಇದ್ದಾನೆ ಅವನನ್ನು ನಾವೆಲ್ಲರೂ ಈಗಲೇ ಇಲ್ಲಿಯೇ ಕಂಡುಕೊಂಡು ಶುಭ ಸಂಕಲ್ಪಗಳನ್ನು ಸಂಪಾದಿಸಿಕೊಳ್ಳಬಹುದು ಒಳ್ಳೆಯ ಸಂಕಲ್ಪಗಳನ್ನು ಒಳ್ಳೆಯ ಯೋಚನೆಗಳನ್ನು ತಂದುಕೊಳ್ಬೋದು ನಮ್ಮ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಬೋದು ನಾವು ಏನನ್ನು ಭಾವಿಸ್ತೇವೆ ಋಣಾತ್ಮಕವಾಗಿ ಭಾವಿಸಿದರೆ ಅದೆ ಬೆಳೀತಾ ಇರ್ತೇವೆ ಅದಕ್ಕೆ ಪೂರಕವಾದದನ್ನು ನಾವು ಹುಡುಕ್ತಾ ಇರ್ತೇವೆ ಅಂದರೆ ಸಾಮಾನ್ಯವಾಗಿ ನಾವು ನಮಗೇನು ನಮ್ಮೊಳಗೆ ಇದೆಯೋ ಅದನ್ನೇ ಹೊರಗಡೆ ಹುಡುಕ್ತಾ ಇರ್ತೇವೆ ಉದಾಹರಣೆಗೆ ನಮಗೆ ಒಂದು ಸಂಗೀತದಲ್ಲಿ ಅಭಿರುಚಿ ಇದ್ದರೆ ಅದರದ್ದು ಏನೋ ಒಂದು ಸ್ವಲ್ಪ ಆದರೂ ಸಂಸ್ಕಾರ ಇದ್ದರೆ ಆವಾಗ ಮಾತ್ರ ನಾವು ಸಂಗೀತವನ್ನು ಕೇಳಲಿಕ್ಕೆ ಇಷ್ಟಪಡ್ತೇವೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಥವಾ ಸಂಗೀತವನ್ನು ಕೇಳ್ತೇವೆ ಯಾಕಂದರೆ ಅದರಲ್ಲಿ ನಮಗೆ ಸ್ವಲ್ಪ ಅದರ ಗಂಧ ಇದ್ದರೆ ನಮಗೆ ಹಾಗೆಯೇ ಯಾವುದೇ ವಿಚಾರದಲ್ಲಿ ಆಗಲಿ ಅದರ ಬಗ್ಗೆ ನಮಗೆ ಸ್ವಲ್ಪ ಆದರೂ ಒಂದು ಆಸಕ್ತಿ ಇರಬೇಕು ಮತ್ತು ಅದ್ರ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆ ಇದ್ದರೆ ಅದನ್ನು ಮತ್ತಷ್ಟು ವಿಸ್ತಾರ ಪುಷ್ಟಿಗೊಳಿಸ್ತೇವೆ ನಾವು ಬೇರೆ ಬೇರೆ ಅದರಲ್ಲಿ ಅದಕ್ಕೆ ಪೂರ್ವಕವಾದಂತಹ ಅಂಥದ್ದೇ ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ ಹಾಗೇ ಒಳ್ಳೆಯ ವಿಚಾರಗಳ ಒಂದು ಯಾವುದನ್ನಾದರೂ ಹಿಡಿದು ಅದನ್ನು ಇನ್ನಷ್ಟು ಹೆಚ್ಚೆಚ್ಚು ನಾವು ಮಾಡಲಿಕ್ಕೆ ನಮಗೆ ನಾವು ಪೂರ್ಣ ಧನಾತ್ಮಕವಾಗಿ ಬಿಡ್ತೇವೆ ಆನಂದಮಯವಾಗ್ತೇವೆ ನಮ್ಮ ಜೀವನ ಆನಂದಮಯವಾಗ್ತದೆ ನಾವು ದುಃಖದ ಒಂದು ವಿಚಾರಗಳನ್ನೇ ಮಾತಾಡತಾ ದುಃಖದ ಬಗ್ಗೆ ಹೆಚ್ಚು ಹೆಚ್ಚು ಋಣಾತ್ಮಕವಾಗಿ ಆಲೋಚಿಸ್ತಾ ಇದ್ದಾಗ ಅದಕ್ಕೆ ಪೂರಕವಾದ ಮತ್ತಷ್ಟು ವಿಚಾರಗಳು ಸಿಗ್ತವೆ ಈಗ ಒಂದು ಅದು ಸರಿ ಇಲ್ಲ ಅಂತೇಳಿ ಹೇಳ್ತಾ ಇರ್ತೇವೆ ಆವಾಗ ಇದು ಸರಿ ಇಲ್ಲ ಯಾವುದೂ ಈ ಜಗತ್ತೇ ಪ್ರಯೋಜನ ಇಲ್ಲ ಈ ಕಾಲವೇ ಸರಿಯಿಲ್ಲ ಹೀಗೆ ಹೇಳ್ತಾ ಬರ್ತವೆ ಒಂದಕ್ಕೊಂದು ಸೇರ್ತಾ ಹೋಗ್ತದೆ ಈ ಸಲ ಬೆಳೆ ಸರಿಯಾಗಲಿಲ್ಲ ಮಳೆಯೇ ಸರಿಯಾಗಲಿಲ್ಲ ಈ ರೀತಿ ಎಲ್ಲ ಋಣಾತ್ಮಕವಾಗಿ ಬರ್ತಾ ಇರ್ತದೆ ಒಂದು ವಿಷಯ ಧನಾತ್ಮಕವಾಗಿ ತಗೊಂಡ್ರೆ ಆಮೇಲೆ ಅದೇ ರೀತಿ ಅಲ್ಲ ಅಲ್ಲಿ ಒಳ್ಳೇದಿದೆ ವ್ಯವಸ್ಥೆಗಳು ಅಲ್ಲಿ ಇದು ಒಳ್ಳೆದಿದೆ ಊಟ ಒಳ್ಳೆದಿದೆ ಅಲ್ಲಿ ಆಮೇಲೆ ಸಭೆ ಸಮಾರಂಭಗಳು ಹಾಗೆ ಭಾಳ ಚೆನ್ನಾಗಿತ್ತು ಅವರು ಮನೆಯವರು ಹಾಗೆ ಭಾಳ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಿದ್ದಾರೆ ಅತಿಥಿ ಸತ್ಕಾರ ಚೆನ್ನಾಗಿ ಮಾತಾಡಿಸಿದ್ದಾರೆ ಎಲ್ಲರೂ ಎಲ್ಲರನ್ನು ಕೂಡ ಈ ರೀತಿ ಒಂದು ಧನಾತ್ಮಕ ಒಂದು ವಿಚಾರ ತಗೊಂಡರೆ ಅದಕ್ಕೆ ಪೂರಕವಾಗಿ ಬರ್ತಾವಾಗಿರ್ತದೆ ನೋಡಿ ಹಾಗಾಗಿ ಭಾವದಂತೆ ಸಿದ್ಧಿ ಅನ್ನತಕ್ಕಂಥದ್ದು ಇಲ್ಲಿ ವಿಚಾರ ನಾವು ಕಾಣಬಹುದು ಹಾಗೆ ಒಂಬತ್ತನೇ ವಿಚಾರ ಇಲ್ಲಿ ಬರ್ತದೆ ತಾಳಮೇಳ ಅಂಥೇಳಿ ಅಧ್ಯಾತ್ಮದ ರಸ ನಿಮಿಷಗಳಲ್ಲಿ ಒಂದೊಂದು ವಿಚಾರದ ಬಗ್ಗೆ ಆಧ್ಯಾತ್ಮಿಕವಾಗಿ ಇಲ್ಲಿ ಅದಕ್ಕೆ ಆಧಾರವನ್ನು ಕೊಡ್ತಾ ಇದ್ದಾರೆ ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಾಳ ಮೇಳ ಅಂತ ಹೇಳಿದ್ರೆ ನಾವೇ ನಾವೆಲ್ಲರೂ ಕೂಡ ಏನೋ ಒಂದನ್ನು ಹುಡುಕ್ತಾ ಇದ್ದೇವೆ ಅದು ಸಿಕ್ಕುವವರಿಗೆ ನಮಗೆ ತೃಪ್ತಿ ಇಲ್ಲ ನಾವು ಹುಡುಕ್ತಾ ಇರುವಂಥದ್ದಕ್ಕೆ ಮೇಳ ಆಗಬೇಕು ಮೇಳ ಅಂದರೆ ಅದಕ್ಕೊಂದು ಜೊತೆ ಸಿಗಬೇಕು ಅಂತ ಪೂರಕ ನಾವು ಆಗ ಹೇಳಿದ ಹಾಗೆ ನಮ್ಮ ಭಾವನೆ ಏನಿದೆಯೋ ಅದಕ್ಕೆ ಪೂರಕವಾಗಿ ನಂದು ಸಿಗಬೇಕಾಗ್ತದೆ ನಮಗೆ ಅದು ಸಿಕ್ಕುವವರಿಗೆ ನಮ್ಗೆ ತೃಪ್ತಿ ಇಲ್ಲ ನಾವು ಏನನ್ನು ಹುಡುಕ್ತಿದ್ದೇವೆ ಎಂಬುದು ನಮ್ಮಲ್ಲಿ ಅನೇಕರಿಗೆ ತಿಳಿದಿರುವುದಿಲ್ಲ ನಾವು ಸುಖವನ್ನು ಸಂತೋಷವನ್ನು ಆನಂದವನ್ನು ಹುಡುಕ್ತಾ ಇರ್ತೇವೆ ಆದರೆ ಅದು ಎಲ್ಲಿದೆ ಯಾವುದು ನಿಜವಾದ ಸುಖ ಯಾವುದು ಆನಂದ ಯಾವುದು ಅದು ತಿಳಿದಿರುವುದಿಲ್ಲ ನಮಗೆ ಯಾವುದರಲ್ಲೂ ಒಂದು ದಾರಿಯಲ್ಲಿ ಹೋಗ್ತೇವೆ ಹಣ ಮಾಡೋದ್ರಲ್ಲಿ ಸುಖ ಇದೆಯೋ ನೋಡ್ಲಿಕ್ಕೆ ಹೋಗ್ತೇವೆ ಅಥವಾ ಜಾಗ ಮಾಡೋದ್ರಲ್ಲಿ ಸುಖ ಇದೆಯೋ ನೋಡ್ಲಿಕ್ಕೆ ಹೋಗ್ತೇವೆ ಅದರಲ್ಲಿ ಅಥವಾ ಇನ್ನೊಂದು ಏನೋ ಒಂದು ಸುಖ ಇದೆಯೋ ನೋಡ್ತೇವೆ ಯಾವುದರಲ್ಲೂ ಶಾಶ್ವತವಾಗಿ ಸಿಗುವುದಿಲ್ಲ ಒಮ್ಮೆ ಸುಖ ಕಂಡಾಗ ಆಗ್ತದೆ ಮತ್ತು ಪುನಃ ದುಃಖ ಬರ್ತದೆ ಅಂದರೆ ನಾವು ಏನೊಂದು ಹುಡುಕ್ತಾ ಇದ್ದೇವೆ ಅಂತಲೇ ನಮಗೆ ಅಂದರೆ ಆ ಸುಖ ಎಲ್ಲಿದೆ ಯಾವುದರಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಶಾಶ್ವತವಾದ ಒಂದು ಆನಂದ ಎಂತಕ್ಕಂಥದ್ದು ಎಲ್ಲಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಧನ ಅಧಿಕಾರ ಕೀರ್ತಿ ಕೆಲವರು ಅಧಿಕಾರದಲ್ಲಿ ಹಾತೋರಿದೆ ಅಧಿಕಾರದಲ್ಲಿ ಸುಖ ಸಿಗ್ತದೆ ಅಂತೇಳಿ ಕೆಲವರು ಹಣದಲ್ಲಿ ಕೆಲವರು ಕೀರ್ತಿಯಲ್ಲಿ ಒಳ್ಳೆಯ ಹೆಸರು ನಾನು ಎಷ್ಟು ಹತ್ತು ಸಾವಿರ ಕೊಟ್ಟಿದ್ದೇನೆ ಅಲ್ಲಿಗೆ ದೇವಸ್ಥಾನ ಉಡುಮ ಅಲ್ಲಿ ಗೋಡೆಯಲ್ಲಿ ಹಾಕಿ ಹೆಸರು ಅಥವಾ ನಾನೊಂದು ಫ್ಯಾನ್ ಕೊಟ್ಟಿದ್ದೇನೆ ಒಂದು ಸಂಸ್ಥೆಗೆ ಅದು ಫ್ಯಾನಲ್ಲಿ ಹೆಸರು ಹಾಕಿಬಿಡಿ ಸರಿ ಕಾಣೋ ಹಾಗೆ ಆಮೇಲೆ ನಾನು ಟೇಬಲ್ ಕೊಟ್ಟಿದ್ದೇನೆ ಹಾಂ ಇಂಥ ಆಸ್ಪತ್ರೆಗೆ ಅದರಲ್ಲಿ ನಮ್ಮ ಹೆಸರು ಸರಿಯಾಗಿ ಕಾಣಿಸ್ಬೇಕು ಬರೆದಿರುವಂಥದ್ದು ಯಾರು ಕೊಟ್ಟದ್ದು ಅಂತೇಳಿ ಅದಂತೆ ಉಲ್ಟ ಇಳಬೇಡಿ ಆ ಈ ರೀತಿ ಕೀರ್ತಿಗಾಗಿ ಹಪ ಹಪಿ ಇರ್ತದೆ ಅದರಲ್ಲಿ ಸುಖ ಅದನ್ನು ಎಲ್ಲರೂ ನೋಡಿ ಹೇಳಿದರೆ ಓ ಇಂಥವ್ರು ಕೊಟ್ಟಿದ್ದಾರೆ ಅದರಿಂದ ಸುಖ ಅದೇ ಶಾಶ್ವತ ಓ ಅಂಥೇಳಿ ಕೇಳಿದೆ ಧನ ಅಧಿಕಾರ ಹೆಸರು ಅಥವಾ ಕೀರ್ತಿ ಅಮೆ ಸಂತತಿ ಹ್ಞೂ ಆಯುಷ್ಯ ಆಯುಸ್ಸು ಆರೋಗ್ಯ ಮುಂತಹದ್ದುಗಳ ಒಂದೊಂದನ್ನು ಕೂಡ ನಾವು ಹುಡುಕ್ತಾ ಇದ್ದೇವೆ ಎನ್ನುತಕ್ಕಂಥದ್ದು ನಮಗಳ ಭಾವನೆ ಹ್ಞೂ ನಿಜವಾಗಿ ನಾವು ಹುಡುಕ್ತಾ ಇರತಕ್ಕಂಥದ್ದು ಜೀವನದಲ್ಲಿ ತಾಳಮೇಳವಿರಲಿ ಅಂಥೇಳಿ ಅಂದರೆ ನಮ್ಮ ಜೀವನದಲ್ಲಿ ತಾಳಮೇಳ ಕಾಣೋದಿಲ್ಲ ಅದನ್ನು ಧನದಿಂದಲೋ ಅಧಿಕಾರದಿಂದಲೋ ಕೀರ್ತಿಯಿಂದಲೋ ಪ್ರಜಾಸಂತತಿಯಿಂದಲೋ ಮತ್ತು ಯಾವುದಾದ್ರಿಂದಲೋ ಯಾವುದೊಂದ್ರಿಂದ ದೊರಕಿಸಿಕೊಳ್ಬೇಕು ಅಂತೇಳಿ ನಾವು ಹವಣಿಸ್ತಾ ಇರ್ತೇವೆ ಧನಾದಿಗಳು ಧನಾದಿಗಳಿಗಾಗಿಯೇ ಬೇಡ ಜೀವನದಲ್ಲಿ ತಾಳಮೇಳವಿರುವುದಕ್ಕೆ ಅವು ಬೇಕಾಗಿವೆ ನಿಜವಾಗಿ ಸಂಪತ್ತು ಸಂಪತ್ತು ಸಂಗ್ರಹಕ್ಕೋಸ್ಕರವಾಗಿ ಜೀವನದಲ್ಲಿ ನಮಗೆ ಹೊಂದಾಣಿಕೆ ಜೀವನದಲ್ಲಿ ಒಂದು ಜೀವನ ಸುಂದರ ಆಗಬೇಕು ಅಂತೇಳಿ ಅದಕ್ಕೆ ನಾವು ಧನ ಸಂಪಾದನೆ ಮಾಡಬೇಕು ಅಂತೇಳಿ ನಾವು ಬಯಸ್ತೇವೆ ಅದರಿಂದ ಜೀವನ ಸುಂದರ ಆಗ್ತದೆ ಅಂಥೇಳಿ ಧನದಿಂದ ಅಥವಾ ಅಧಿಕಾರದಿಂದ ಕೀರ್ತಿಯಿಂದ ಸಂತತಿಯಿಂದ ಆಯುಷಿನಿಂದ ಆರೋಗ್ಯದಿಂದ ನಮ್ಮ ಜೀವನ ಸುಂದರವಾಗ್ತದೆ ಆನಂದಮಯವಾಗ್ತದೆ ಅಂತೇಳಿ ನಾವು ಭಾವಿಸ್ತೇವೆ ಈ ಮನುಷ್ಯ ಜೀವನದ ಕೇಂದ್ರವನ್ನು ಬಿಟ್ಟು ಮನ ಬಂದಂತೆ ನಡೀತಾ ಇದ್ದಾನೆ ಜೀವನದ ಕೇಂದ್ರ ಯಾವುದಿದೆ ಅದನ್ನು ತಿಳಿಯದೆ ಸುತ್ತ ಎಲ್ಲದರ ವೃತ್ತ ಇದ್ರೆ ವೃತ್ತದ ಕೇಂದ್ರಕ್ಕೆ ಕೇಂದ್ರದ ಕಡೆಗೆ ಹೋಗಿ ಇಲ್ಲ ಅವನು ವೃತ್ತದ ಪರಿಧಿಯಲ್ಲಿ ಅಥವಾ ಅದರ ಇನ್ನೊಂದು ಯಾವುದೋ ಜಾಗದಲ್ಲಿ ಆ ಕಡೆ ಈ ಕಡೆ ಸುತ್ತಾಡಿ ಸುತ್ತಾಡಿ ಬಸ ಉಳಿತಾ ಇದ್ದಾನೆ ಸಂಸಾರ ಸಾಗರದಲ್ಲಿ ಅವನ ಜೀವನದಲ್ಲಿ ತಾಳಮೇಳ ತಾಳಮೇಳದ ಮೂಲನಾದ ಭಗವಂತನನ್ನು ಅನುಸರಿಸದಿರುವುದೇ ಕಾರಣ ಇದರ ಮೂಲ ಯಾವುದು ಅಂತ ಹುಡುಕದೇ ಸುತ್ತಮುತ್ತ ಯಾವುದರಲ್ಲೂ ಅಲ್ಲಿದೆಯಾ ಇಲ್ಲಿದೆಯಾ ಸುಖ ಅಂತೇಳಿ ಹುಡುಕ್ತಾ ಹುಡುಕ್ತಾ ಇರುವಂಥದ್ದೇ ಅವನ ದುಃಖಕ್ಕೆ ಕಾರಣ ಭಗವಂತನ ಆಧಾರದಿಂದಲೇ ಜೀವನ ಸಾಗಿದೆ ಜೀವನದಲ್ಲಿ ಹೊಂದಿಕೆ ಇದೆ ತಾಳವಿದೆ ಮೇಳವಿದೆ ನಮ್ಮ ಜೀವನದಲ್ಲಿ ಎಷ್ಟೇ ಅವ್ಯವಸ್ಥೆ ತೋರಲಿ ಭಗವಂತನ ವ್ಯವಸ್ಥೆ ಈಗಲೂ ಇದೆ ಅಂದರೆ ಎಲ್ಲವೂ ಆಗೋದು ಒಳ್ಳೆಯದಕ್ಕೆ ನಮ್ಮ ಹಿತವನ್ನು ಅವನು ಕಾಯಲಿಕ್ಕೆ ಪ್ರಯತ್ನಿಸ್ತಾನೆ ಹೊರತು ನಮ್ಮ ತಾತ್ಕಾಲಿಕ ಸುಖವನ್ನಲ್ಲ ನಮ್ಮ ತಾತ್ಕಾಲಿಕ ಬೇಡಿಕೆಗಳನ್ನಲ್ಲ ನಾವು ಬೇಡ್ತೇವೆ ಅದು ಬೇಕು ಇದು ಆದರೆ ನಮಗೆ ಯಾವುದು ಯೋಗ್ಯ ನಮ್ಮ ಹಿತಕ್ಕೆ ನಮ್ಮ ಏಳಿಗೆ ನಮ್ಮ ಉದ್ಧಾರ ಯಾವುದರಲ್ಲಿ ಅಡಗಿದೆ ಅದನ್ನ ಭಗವಂತ ನಮಗೆ ಕೊಡ್ತಾನೆ ಹಾಗಾಗಿ ನಾವು ಕೇಳಿದ್ದೆಲ್ಲೋ ಕೊಡೋದಿಲ್ಲ ಯಾಕಂದರೆ ಅದು ನಮಗೆ ಸುಖವನ್ನು ತಾತ್ಕಾಲಿಕವಾಗಿ ಕೊಡಬಹುದು ಆದರೆ ಶಾಶ್ವತ ಅದು ಹಿತ ಅದರಿಂದ ಒಳ್ಳೆಯದಾಗೋದಿಲ್ಲ ಸುಖ ಮಾತ್ರ ಆಗೋದು ಸುಖವೆಲ್ಲೋ ಹಿತವಲ್ಲ ಔಷಧಿ ಕಹ್ಯಾದರೂ ನಮಗೆ ಅದು ಹಿತ ಅಂದರೆ ಮುಂದಕ್ಕೆ ಒಳ್ಳೆಯದಾಗ್ತದೆ ಅದು ತಾತ್ಕಾಲಿಕವಾಗಿ ಸುಖವನ್ನು ಕೊಡದೇ ಇರಬಹುದು ಕಹಿಯಾದ ಔಷಧಿ ಅಥವಾ ನೋವಿರುವ ಇಂಜೆಕ್ಷನು ಅಥವಾ ಅದಕ್ಕಿಂತ ಹೆಚ್ಚು ನೋವು ಆಪರೇಷನ್ ಶಸ್ತ್ರಚಿಕಿತ್ಸೆಗಳು ಕೂಡ ತಾತ್ಕಾಲಿಕವಾಗಿ ನಮಗೆ ದುಃಖವನ್ನು ಮಾಡಿದರೂ ದೀರ್ಘಕಾಲದಲ್ಲಿ ದೂರದೃಷ್ಟಿಯನ್ನು ನೋಡಿದರೆ ಅದು ಹೇಗೆ ನಮಗೆ ಸುಖವನ್ನು ಉಂಟು ಮಾಡ್ತು ಅದೇ ರೀತಿ ಭಗವಂತನ ಒಂದು ವ್ಯವಸ್ಥೆ ಕೂಡ ಇರುತ್ತದೆ ಜೀವನವೇ ಭೂ ಇದರಲ್ಲಿ ಇಂಪಾದ ಗಾನವಿದೆ ತಾಳ ಮದ್ದಳೆಗಳು ವ್ಯವಸ್ಥೆಯಿಂದ ಬಾಜಿಸ್ತಾ ಇವೆ ನಟರಾಜನಾದ ಪರಶಿವನ ನರ್ತನವಿದೆ ನಾರಾಯಣನ ಗಾನವಿದೆ ನಾವು ಬ್ರಹ್ಮನ ವಾದ್ಯವಿದೆ ನಾವು ಈ ತಾಳಮೇಳದ ಆದಿಶಕ್ತಿಯ ಲಾಸ್ಯವಿದೆ ನಾವು ಈ ತಾಳಮೇಳದ ಜೀವನಕ್ಕೆ ಹೊಂದಿಕೊಳ್ಳಬೇಕು ತಾಳಮೇಳದ ಜೀವನ ಅಂದ್ರೇನು ಏರಿಳಿತಗಳ ಜೀವನ ಅದನ್ನು ಸಮಚಿತ್ತದಿಂದ ಸ್ವೀಕರಿಸ್ತಕ್ಕಂತಹ ಸ್ಥಿರಬುದ್ಧಿ ಸ್ಥಿತಧೀಹಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೂಡ ಸ್ಥಿತಧೀರ್ ಮುನಿರು ಉಚ್ಚತೆ ಮುನಿ ಅಂತೇಳಿ ಹೇಳ್ತಾರೆ ಅಂದರೆ ಯಾವುದಕ್ಕೂ ಮುನಿ ಅದವನು ಏನಾದರೂ ಕೋಪವರಬಾರದು ಹಾಗೆ ಮ ಎಲ್ಲದಕ್ಕೂ ಮೌನವಾಗಿರ್ತಕ್ಕಂಥವನು ಅಂದರೆ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸ್ತಕ್ಕಂಥವನು ಅದಕ್ಕೆ ತೀವ್ರವಾಗಿ ಪ್ರತಿಸ್ಪಂದಿಸುವಂಥದ್ದಲ್ಲ ಯಾವುದೊಂದು ನಮಗೆ ಇಷ್ಟವಿಲ್ಲದಾಗ್ತು ಅಥವಾ ಯಾರೊಬ್ರು ಏನೊಂದು ಹೇಳಿದ್ರು ಅದಕ್ಕೆ ಪ್ರತಿಸ್ಪಂದಿಸುವಂಥದ್ದಲ್ಲ ವಿರುದ್ಧ ಅಥವಾ ಏನೊಂದು ಆಯಿತು ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಮಾಡುವುದಲ್ಲ ಅಂದರೆ ಮುನಿ ಅಂದರೆ ಹಾಗೆ ಸ್ಥಿತಧೀ ಅಂದರೆ ಮೌನ ಒಂದು ಇನ್ನೊಂದು ಮುನಿ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಅರಿಷಡ್ ವರ್ಗಗಳನ್ನು ಇಂದ್ರಿಯಗಳೇ ಇಂದ್ರಿಯಗಳಲ್ಲಿ ವರ್ತಿಸ್ತಾ ಇವೆ ಅಂತೇಳಿ ಭಾವಿಸುವಂಥದ್ದು ನಮ್ಮ ಕಣ್ಣು ಕಿವಿಮೂಗು ನಾಲಿಗೆ ಚರ್ಮ ಅವುಗಳು ಆಯಾ ವಿಷಯಗಳೇನಿವೆ ಶಬ್ದಸ್ಪರ್ಶ ರೂಪರ ಸಂಗಂಧಗಳೊಟ್ಟಿಗೆ ವರ್ತಿಸ್ತಾ ಇವೆ ಶಬ್ದದೊಟ್ಟಿಗೆ ಕಿವಿ ಹಾಂ ಗಂಧದೊಟ್ಟಿಗೆ ಮೂಗು ಹೀಗೆ ಆಯಾ ಇಂದ್ರಿಯಗಳು ಆಯಾ ವಿಷಯಗಳೊಟ್ಟಿಗೆ ವರ್ತಿಸ್ತಾ ಇವೆ ಹೊರತು ಅದು ನಾನಲ್ಲ ನಾನು ಅವೆಲ್ಲವುಗಳ ಹಿಂದೆ ಇರತಕ್ಕಂತಹ ಆತ್ಮ ಚೈತನ್ಯ ಅಂಥೇಳಿ ನಾವು ಅದೇ ಬ್ರಹ್ಮ ಅಂಥೇಳಿ ನಾವು ಭಾವಿಸಿದಾಗ ನಮಗೆ ಇವ್ಯಾವುದರ ಗೊಡವೆ ಇರೋದಿಲ್ಲ ಅದ್ರ ಬಾಡಿಗೆ ಅದು ನಡೀತಾ ಇರಲಿ ಅಂಥೇಳಿ ಹ್ಞೂ ಮನಸ್ಸು ಕೂಡ ನಾನಲ್ಲ ಅಂಥೇಳಿ ಆದಮೇಲೆ ಮನಸ್ಸಿಗೆ ದುಃಖ ಆಗ್ತದೋ ಆಗಲಿ ಅನುಭವಿಸಲಿ ಅದಕ್ಕೆ ನಾವು ಸಾಕ್ಷಿಯಾಗಿರೋಣ ಯಾಕೆ ದುಃಖ ಆಗಿದೆ ಅಂತೇಳಿ ನೋಡೋಣ ಮನಸ್ಸಿಗೆ ಸುಖವಾಯಿತೋ ಯಾಕೆ ಸುಖ ಆಗಿದೆ ಅದು ಒಳ್ಳೆಯದೋ ಕೆಟ್ಟದೋ ಆಲೋಚನೆ ಮಾಡೋಣ ಅಥವಾ ಅದಕ್ಕೆ ಸಾಕ್ಷಿಯಾಗಿ ನೋಡ್ತಾ ಇರೋಣ ಅದು ಅದೃಷ್ಟಕ್ಕೆ ವರ್ತಿಸ್ತಾ ಇರಲಿ ನಾವು ಹೇಗೆ ಸಭೆಯಲ್ಲಿ ಸಭಾಧ್ಯಕ್ಷರು ಮೌನವಾಗಿರ್ತಾರೋ ಹೇಗೆ ದೇಶದಲ್ಲಿ ರಾಷ್ಟ್ರಪತಿ ಮೌನವಾಗಿರ್ತಾರೋ ಸಾಕ್ಷಿಯಾಗಿರ್ತಾರೋ ಎಲ್ಲದಕ್ಕೂ ಅಧ್ಯಕ್ಷ ಅಂದರೆ ಸಾಕ್ಷಿ ಅಧಿ ಅಕ್ಷ ಅವನ್ನು ಆಶ್ರಯಿಸಿ ಇದೆಲ್ಲ ನಡೀತಾ ಇರ್ತದೆ ಆದರೆ ಕಾಣ್ ನೋಡುವಾಗ ಮೌನವಾಗಿದ್ದೇ ಕಾಣುತ್ತದೆ ಅಂದರೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಹೇಗೆ ಸೂರ್ಯ ಆಕಾಶದಲ್ಲಿದ್ದಾನು ಜಗತ್ ಸಾಕ್ಷಿಯಾಗಿ ಅದೇ ರೀತಿ ನಾವು ಇರೋಣ ನಾನು ಅಂದರೆ ಅದು ಆ ಸಾಕ್ಷಿ ರೂಪ ಉಳಿದವೆಲ್ಲ ಪ್ರವರ್ತನೆಗಳು ಆಯಾಯ ಪಾಂಚಭೌತಿಕವಾದಂತಹ ಇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿ ಇವುಗಳು ಅವರವರ ಬಾಳಿಗೆ ವರ್ತಿಸ್ತಾ ಇವೆ ಇರಲಿ ನಾನು ಅದನ್ನೆಲ್ಲ ನೋಡ್ತಾ ಗಮನಿಸ್ತಾ ಇರತಕ್ಕಂಥದ್ದು ಸಾಕ್ಷಿ ರೂಪ ಅಂತೇಳಿ ತಿಳ್ಕೊಳ್ಳೋಣ ಅಂದರೆ ನಾವು ಈ ತಾಳಮೇಳದ ಜೀವನಕ್ಕೆ ಹೊಂದಿಕೊಳ್ಳಬೇಕು ನಮ್ಮ ಕೇಂದ್ರವಾಗಿರ್ತಕ್ಕಂಥ ಭಗವಂತನಲ್ಲಿಗೆ ನಾವು ಹಿಂತಿರುಗಬೇಕು ಅಷ್ಟೇ ಆ ಕೂಡಲೇ ಭಗವಂತನಲ್ಲಿಗೆ ನಾವು ಹಿಂತಿರುಗಿದ ಕೂಡಲೇ ಜೀವನ ಸುಖಮಯವಾಗ್ತದೆ ನಾನು ಸಾಕ್ಷಿ ರೂಪ ನಾನು ಅಥವಾ ನನ್ನೊಳಗಿರ್ತಕ್ಕಂಥದ್ದು ಭಗವಂತನಿ ಅಂಥೇಳಿ ನಾವು ಯಾವಾಗ ತಿಳ್ಕೊಳ್ತೇವೆ ಆ ಭಗವಂತನಿಗೆ ನಾವು ಯಾವಾಗ ಶರಣಾಗುತ್ತೇವೆ ಅಷ್ಟರಲ್ಲೇ ನಮ್ಮ ಜೀವನ ಸುಖಮಯವಾಗ್ತದೆ ಅಂತೇಳಿ ಹೇಳ್ತಾರೆ ಗುರುಜಿ ಗುರುಗಳು ಸ್ವಾಮೀಜಿಯವರು ಮುಂದಿನದ್ದು ಅಂತಃಕರಣ ಅಂತೇಳಿ ಅಂದರೆ ಅಂತಃ ಅಂದರೆ ಒಳಗಡೆ ಕರಣ ಅಂದರೆ ಇಂದ್ರಿಯ ಬಹಿಶ್ಕರಣ ಅಥವಾ ಬಾಹ್ಯ ಅಂದರೆ ಹೊರಗಡೆ ಹೊರಗಡೆ ಕಾಣಿಸ್ತಕ್ಕಂಥ ಇಂದ್ರಿಯಗಳು ಕಣ್ಣು ಕಿವೆ ಮೂಗು ನಾಲಿಗೆ ಚರ್ಮ ಅಂತಃಕರಣ ಅಂತ ಹೇಳಿದರೆ ಒಳಗಿನ ಇಂದ್ರಿಯಗಳು ಮುಖ್ಯವಾಗಿ ಇಲ್ಲಿ ನಾವು ಅಂತಃಕರಣ ಚತುಷ್ಟಯ ಅಂತ ಹೇಳೋದು ಕೇಳಿದ್ದೇವೆ ಮನಸ್ಸು ಚಿತ್ತ ಬುದ್ಧಿ ಅಹಂ ಅಂಥೇಳಿ ನಾಲ್ಕನ್ನು ಅಂತಃಕರಣ ಚತುಷ್ಟಯ ಒಳಗಿನ ನಾಲ್ಕು ಇಂದ್ರಿಯಗಳು ಅಂತ ಹೇಳಿದ್ರು ಅಹಂ ಅಂತ ಹೇಳಿದರೆ ನಾನು ಎನ್ನತಕ್ಕಂಥ ಭಾವ ಚಿತ್ತ ಅಂತೇಳಿದರೆ ಸಂಸ್ಕಾರಗಳ ಮೂಟೆ ಪೂರ್ವ ಈ ಜನ್ಮದ್ದಿರ್ಬೋದು ಹಿಂದಿನ ಜನ್ಮ ಅನಂತ ಜನ್ಮಗಳದ್ದು ಇರ್ಬೋದು ಸಂಸ್ಕಾರಗಳು ಅದಲ್ಲಿ ಸಂಗ್ರಹಿತವಾಗಿವೆ ಅದರ ಆಧಾರದಲ್ಲೇ ನಾವು ಈಗ ವರ್ ವರ್ತಿಸ್ತಾ ಇರ್ತೇವೆ ಪೂರ್ವಸಂಸ್ಕಾರ ಬಲದಿಂದ ನಮಗೀಗ ನಾವು ಈಗೇನು ಮಾಡ್ತಾ ಇದ್ದೇವೋ ಅಥವಾ ಏನೇನು ಫಲಗಳನ್ನು ಪಡೆದಿದ್ದೇವೋ ಅವೆಲ್ಲವೂ ಕೂಡ ಆ ಪೂರ್ವ ಸಂಸ್ಕಾರಗಳ ಚಿತ್ತದಲ್ಲಿರ್ತಕ್ಕಂಥ ಸಂಗ್ರಹವಾಗಿರ್ತಕ್ಕಂಥ ಪೂರ್ವಸಂಸ್ಕಾರದ ಮೂಟೆಗಳ ಫಲ ಅದು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕರ್ಮಗಳು ಫಲ ಕೊಡಬೇಕು ಅಂತೇಳಿ ಆ ಭಗವಂತ ನಿರ್ಧರಿಸ್ತಾನೆ ಅದರ ಪ್ರಕಾರ ಅದರದರ ಫಲಗಳು ಸಿಕ್ತವೆ. ಎಲ್ಲ ಒಂದೇ ಥರ ಇರುವುದಿಲ್ಲ ಒಮ್ಮೊಮ್ಮೊಮ್ಮೆ ಪುಣ್ಯದ ಫಲಗಳು ಸಿಗ್ತವೆ ಒಮ್ಮೊಮ್ಮೆ ಪಾಪದ ಫಲಗಳು ಸಿಗ್ತವೆ ಒಂದೇ ಸಲ ಒಂದನ್ನೇ ಕೊಟ್ಟು ಮುಗಿಸುವುದಿಲ್ಲ ಹಾಗಾಗಿ ಜೀವನ ಸುಖ ದುಃಖಗಳಿಂದ ಕೂಡಿ ದ್ವಂದ್ವಗಳಿಂದ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಕೂಡಿದ ಒಂದು ಚಕ್ರಮಯವಾದ ಗತಿ ಕಾಲಚಕ್ರ ನಮ್ಮ ಜೀವನ ಚಕ್ರ ಒಂದೇ ಇರುವುದಿಲ್ಲ ಹಾಗಾಗಿ ಸದಾ ದುಃಖವೇ ಸದಾ ಸುಖವೂ ಇರುವುದಿಲ್ಲ ಹಾಗಾಗಿ ನಮಗದರ ಜೀವನದ ರುಚಿ ಗೊತ್ತಾಗ್ತದೆ ಸುಖ ದುಃಖಗಳ ಪರಿವೇ ಗೊತ್ತಾಗ್ತದೆ ಸದಾ ಊಟ ಮಾಡ್ತಾ ಇದ್ದರೆ ಹಸಿವೆ ಗೊತ್ತಾಗೋದಿಲ್ಲ ಸದಾ ಹಸಿವೆಯಲ್ಲೇ ಇದ್ದರೆ ಊಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಗ್ಯಾಸ್ಟ್ರಿಕ್ಕಾಗಿ ಹ್ಞೂ ಊಟದ ರುಚಿ ಗೊತ್ತಾಗೋದಿಲ್ಲ ಹಾಗಾಗಿ ಎರಡು ದ್ವಂದ್ವಗಳಿದ್ದರೆ ಹಗಲು ರಾತ್ರಿ ಇದ್ದರೆ ಮಾತ್ರ ಸುಖ ದುಃಖಗಳು ಎರಡು ಇದ್ದರೆ ಮಾತ್ರ ನಮಗೆ ದುಃಖ ಇದ್ದಾಗ ಸುಖ ಬಂದರೆ ಅಂದರೆ ಕಷ್ಟಪಟ್ಟಾಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ಹೇಳಿದಾಗೆ ಕಷ್ಟಪಡ್ತಾ ಇದ್ದಾಗ ಸುಖ ಸಿಕ್ಕಿದರೆ ಸುಖದ ಅನುಭವ ಆಗ್ತದೆ ಯಾವಾಗಲೂ ಸುಖದಲ್ಲೇ ಇದ್ದರೆ ಇದೇನು ವಿಶೇಷ ಅಂತೇಳಿ ಅನಿಸೋದಿಲ್ಲ ಹ್ಞೂ ಹಾಗೆ ಯಾವಾಗಲೂ ಮಿಷ್ಟಾನ್ನ ಭೋಜನ ಮಾಡ್ತಾಯಿದ್ರೆ ಊಟದ ರುಚಿ ಗೊತ್ತಾಗಲು ನಮಗೆ ರುಚಿ ಕೆಡ್ತದೆ ಹಾಗೆಯೇ ಇಲ್ಲೇನು ಹೇಳ್ತಾರೆ ಅಂತಃಕರಣ ಅಂತೇಳಿದರೆ ಹಾಗೆ ಐ ಅಹಂ ಚಿತ್ತ ಬುದ್ಧಿ ಮೂರನೇದು ಬುದ್ಧಿ ಅಂತೇಳಿ ಹೇಳಿದರೆ ಸಾರಥಿ ಬುದ್ಧಿಂ ತು ಸಾರಥಿಂ ವಿದ್ಧಿ ಅಂತೇಳಿ ಹೇಳ್ತಾರೆ ಮನಃ ಪ್ರಗ್ರಹ ಮೇವಚ ಅಂತೇಳಿ ದೇಹವೇ ಒಂದು ರಥ ಅಂತೇಳಿ ತಿಳ್ಕೊಂಡು ಇಂದ್ರಿಯಗಳು ಕುದುರೆಗಳು ಬುದ್ಧಿಯ ಸಾರಥಿ ರಥಿಕಯರು ಆತ್ಮ ಅಂದರೆ ರಥಿಕ ಅಂತೇಳಿ ಹೇಳ್ತಕ್ಕಂಥ ಜೀವನನ್ನು ಹ್ಞೂ ಆಮೇಲೆ ರಥ ಸಾರಥಿ ಬುದ್ಧಿಮ್ದು ಸಾರಥಿಂ ವಿದ್ಯಿ ಅಂತ ಹೇಳ್ತಾರೆ ಮನಃ ಪ್ರಗ್ರಹಮೇವಚ ಮನಸು ಕಡಿವಾಣಗಳು ಈ ಕುದುರೆಯನ್ನು ಓಡಿಸ್ತಕ್ಕಂತಹ ಹ್ಞೂ ಈ ರೀತಿಯಾಗಿರ್ತಕ್ಕಂತಹ ನಮ್ಮ ಪಾಂಚಭೌತಿಕ ದೇಹ ಇದೆ ಅದರಲ್ಲಿರತಕ್ಕಂಥವು ಯಾರು ಶರೀರೀ ದೇಹಿ ಅಂದರೆ ದೇಹದಲ್ಲಿರುವವ ಶರೀರದಲ್ಲಿರುವವ ರಥಿಕ ಅಂದರೆ ರಥದಲ್ಲಿರುವವ ಯಾರು ಅವನೇ ಆತ್ಮ ಅಥವಾ ಪರಮಾತ್ಮ ಅವನೇ ಹಾಗಾಗಿ ಅಂದರೆ ಆ ಸಾರಥಿ ಬುದ್ಧಿ ಅದಕ್ಕಿಂತಲೂ ಹಿಂದೆ ಸಾರಥಿ ಅಂದರೆ ಡ್ರೈವರು ಅದಕ್ಕಿಂತ ಮೇಲ್ನವ ಆ ರಥದ ಒಡೆ ರಥಿಕ ಅವನೇ ಆತ್ಮ ಅಥವಾ ಪರಮಾತ್ಮ ಅವನು ಹೇಳಿದಲ್ಲಿಗೆ ಸಾರಥಿ ಓಡಿಸುವಂಥದ್ದು ಸಾರಥಿ ಅಂದರೆ ಬುದ್ಧಿ ಬುದ್ಧಿ ಹೇಳಿದಲ್ಲಿಗೆ ಈ ಕಡಿವಾಣಗಳು ಕುದುರೆಗಳನ್ನು ಓಡಿಸ್ತವೆ ಕಡಿವಾಣಗಳ ನಿಯಂತ್ರಣ ಸಾರಥಿಯ ಕೈಯಲ್ಲಿದೆ ಮನಸ್ಸಿನ ನಿಯಂತ್ರಣ ಮನಸ್ಸು ಕಡಿವಾಣ ಕುದುರೆಗಳು ಅಂದ್ರೆ ಇಂದ್ರಿಯಗಳು ಅಲ್ಲಿಗೆ ಓಡ್ತವೆ ಇವರು ಬುದ್ಧಿ ಹೇಳಿದಲ್ಲಿಗೆ ಮನಸ್ಸು ಮನಸ್ಸು ಹೇಳಿದಲ್ಲಿಗೆ ಇಂದ್ರಿಯಗಳು ಓಡ್ತವೆ ಹೇಗೆ ಹಾಗೇ ಈ ಸಾರಥಿ ಹೇಳಿದ ಕಡಿವಾಣಗಳು ನಿಯಂತ್ರಣ ಆಗ್ತವೆ ಸಾರಥಿ ಮಾಡಿದ ಹಾಗೆ ನಿಯಂತ್ರಿಸಲ್ಪಡ್ತವೆ ಕಡಿವಾಣ ಅದೇ ರೀತಿಯಲ್ಲಿ ಕುದುರೆಗಳು ಕೂಡ ಓಡ್ತವೆ ಆ ದಿಕ್ಕಿನಲ್ಲಿ ಈ ರೀತಿ ಇರತಕ್ಕಂಥದ್ದು ನಮ್ಮ ಒಂದು ಅಂತಃಕರಣಗಳು ಇದು ಬಹಿಕರಣಗಳು ಇಂದ್ರಿಯಗಳು ಅಂತಃಕರಣ ಮತ್ತು ಬಹಿಕರಣಗಳ ತಾಳಮೇಳ ಇಲ್ಲಿ ಈ ರೀತಿ ಆಗ್ತದೆ ಅದು ಹೇಗೆ ಅಂತ ಹೇಳಿದರೆ ಈ ಆತ್ಮದ ನಿರ್ದೇಶನ ಹೇಗೆ ಬರ್ತದೆ ಚಿತ್ತದ ಪೂರ್ವಸಂಸ್ಕಾರಗಳ ಒಂದು ಭರಾಟೆ ಹೇಗಿರ್ತದೋ ಆ ರೀತಿಯಲ್ಲಿ ಅಹಂ ಏನು ಹೇಳ್ತದೆ ಅಹಂ ಚಿತ್ತ ಅದಾದಮೇಲೆ ಬುದ್ಧಿ ಮನಸ್ಸು ಇವೆಷ್ಟು ನಾಲ್ಕು ಆದ ನಂತರ ಹೊರಗಡೆ ಪಂಚ ಇಂದ್ರಿಯಗಳು ಬರ್ತವೆ ಆ ರೀತಿಯಾದಂಥ ಒಂದು ಜೀವನದ ವ್ಯವಸ್ಥೆ ಈ ಹೊರಗಿನ ವಿಷಯಗಳನ್ನು ನೋಡುವುದಕ್ಕೆ ನಮಗೆ ಹೇಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳಲ್ಲಿ ಕೆಲಸ ಮಾಡತಕ್ಕಂಥ ಇಂದ್ರಿಯಗಳು ಸಾಧನವಾಗಿವೆಯೋ ಆ ಇಂದ್ರಿಯಗಳು ಅಂದರೆ ಈ ಕಣ್ಣು ಸ್ಥಾನಗಳಿಗಿಂತ ಬೇರೆ ನಿಜವಾಗಿ ಇದು ನಾವು ಹೊರಗಡೆ ಕಾಣತಕ್ಕಂಥದ್ದಷ್ಟು ಕಣ್ಣು ಅವೇ ಹೊರಗಿನ ವಸ್ತುಗಳ ರೂಪ ಶಬ್ದ ವಾಸನೆ ಸವಿ ಮುಂತಾದವು ನಮಗೆ ತಿಳಿಸ್ತವೆ ಯಾವುದು ಈ ಕಣ್ಣು ಅಂತಂದಕ್ಕೆ ಬರೀ ಇದ ಭೌತಿಕವಾದ್ದಲ್ಲ ಅದರ ಹಿಂದಿರುವ ಇಂದ್ರಿಯ ಶಕ್ತಿ ಇವುಗಳ ವರದಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ಮನಸ್ಸಿದೆ ಅದನ್ನು ಅಂತಃಕರಣ ಅಂತೇಳಿ ವೇದಾಂತಿಗಳು ಹೇಳ್ತಾರೆ ಮನಸ್ಸನ್ನು ಅಂದರೆ ಮನಸ್ಸು ಇಲ್ಲದಿದ್ದರೆ ನಿಮಗೆ ಕಣ್ಣು ನೋಡ್ತಾ ಇದ್ದರೂ ಕಾಣೋದಿಲ್ಲ ಯಾವುದೋ ಒಂದು ಲೋಕದಲ್ಲಿದ್ದರೆ ಮನಸ್ಸು ಕಿವಿ ಕೇಳ್ತಾ ಇದ್ರು ಕೂಡ ಕೇಳುವಂಥದ್ದು ಯಾವುದು ಮನಸ್ಸು ಅದ್ರ ಹಿಂದೆ ಇರತಕ್ಕಂಥದ್ದು ಮನಸ್ಸು ಹಾಗೇ ಸ್ಪರ್ಶ ಕೂಡ ಅಷ್ಟೇ ಮುಟ್ಟಿದ್ರೂ ಗೊತ್ತ ಕರೆದ್ರೂ ಗೊತ್ತಾಗಲ್ಲ ಕೆಲಸ ಯಾವುದೋ ಒಂದು ಲೋಕದಲ್ಲಿದ್ದರೆ ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಅಂದರೆ ಮನಸ್ಸು ಅದರ ಹಿಂದೆಗಡೆ ಕೆಲಸ ಮಾಡ್ತಾ ಇರಬೇಕು ಅದರ ಅರಿವಾಗಬೇಕಿದ್ರೆ ಅದನ್ನೇ ಅಂತಃಕರಣ ಅಂತೇಳಿ ವೇದಾಂತಿಗಳು ಹೇಳ್ತಾರೆ ಮನಸ್ಸು ಚಿತ್ತ ಬುದ್ಧಿ ಅಹಮಂತ ನಾನು ನಾಲ್ಕು ಹೇಳಿದೆ ಅಂತಃಕರಣ ಚತುಷ್ಟಯ ಅದರಲ್ಲಿ ಮುಖ್ಯವಾಗಿ ವೇದಾಂತಿಗಳು ಅಂತಃಕರಣ ಅಂತ ಹೇಳಿ ಮನಸ್ಸನ್ನು ಹೇಳ್ತಾ ಇದ್ದಾರೆ ಅಂತಃಕರಣ ಒಳಗೆ ಇರುವುದರಿಂದ ಮಾತ್ರವೇ ಅಂತಃಕರಣ ಎನಿಸಿಲ್ಲ ಅದು ಹೊರಗಿನ ವಿಷಯಗಳನ್ನು ಅರಿತು ಅವುಗಳ ವಿಷಯದಲ್ಲಿ ಮನನ ಮಾಡುವುದಲ್ಲದೆ ಒಳಗೂ ವೇದನೆಗಳನ್ನು ಸುಖ ದುಃಖಗಳನ್ನು ಕೂಡ ಅರಿತಾ ಇರುತ್ತದೆ ಅಂತಃಕರಣ ಒಳ್ಳೆಯ ಆಲೋಚನೆಗಳನ್ನು ಮಾಡಬಲ್ಲದು ಕೆಟ್ಟ ಆಲೋಚನೆಗಳನ್ನು ಮಾಡಬಲ್ಲದು ನಮ್ಮ ಮನಸ್ಸು ವಿಧಿ ಇವತ್ತಾಗಿ ವಿಧಿಮುಖವಾಗಿ ಗೆಲುವು ಲಾಭ ಅಭಿವೃದ್ಧಿ ಆರೋಗ್ಯ ಸುಖ ಪ್ರೇಮ ಆತ್ಮವಿಶ್ವಾಸ ಮುಂತಾದ ರೂಪದ ಯೋಚನೆಗಳನ್ನು ಅದು ತುಂಬಿಕೊಳ್ಳಬಲ್ಲದು ವಿಧಿ ಅಂದರೆ ಏನು ವಿಧಿಮುಖವಾಗಿ ಅಂದರೆ ಈ ರೀತಿಯಾದಂಥ ಧನಾತ್ಮಕವಾದಂಥದ್ದು ಇಲ್ಲಿ ಹೇಳಿದು ನಿಷೇಧ ರೂಪವಾಗಿ ಅಂದರೆ ಋಣಾತ್ಮಕವಾಗಿ ಸೋಲು ನಷ್ಟ ಹೀನಸ್ಥಿತಿಗಳುವುದು ರೋಗ ದುಃಖ ಹಗೆತನ ಕಳವಳ ಮುಂತಾದ ರೂಪದ ಯೋಚನೆಗಳನ್ನು ಕೂಡ ಮಾಡಬಲ್ಲದು ನಿಷೇಧಾತ್ಮಕವಾಗಿ ವಿಧಿ ಮುಖವಾದಂಥ ಯೋಚನೆಗಳಿಂದ ಅಂತಃಕರಣದ ಶಕ್ತಿಯು ಹೆಚ್ಚಾಗ್ತದೆ ಬಲಪಡ್ತದೆ ಅದರೊಳಗೆ ಎದ್ದುಕೊಂಡಿರತಕ್ಕಂಥ ಭಗವಂತನಿಂದ ಭಗವಂತನಲ್ಲಿಟ್ಟಂತಹ ಅಂತಃಕರಣವೇ ನಿಜವಾದ ಅಂತಃಕರಣ ಆಗಲೇ ಅದು ಪರಿಪೂರ್ಣ ಮತ್ತು ಬಲಿಷ್ಠ ಸಶಕ್ತವಾಗ್ತದೆ ಹಾಗಾಗಿ ಅಲ್ಲಿ ಧನಾತ್ಮಕವಾಗಿ ಮತ್ತು ಭಗವಂತನ ಒಂದು ಚಿಂತನೆ ಇವನ್ನು ನಾವು ಬೆಳೆಸ್ಕೊಂಡಾಗ ಅಂತಃಕರಣವಾದಂಥ ಮನಸ್ಸಿನಲ್ಲಿ ಆವಾಗ ಮನಸ್ಸು ಗಟ್ಟಿಗೊಳ್ಳುತ್ತದೆ ಹಾಗೂ ಪರಿಪೂರ್ಣವಾಗ್ತದೆ ಇದೇ ಅಂತಃಕರಣ ಎಂತಕ್ಕಂಥ ಒಂದು ವಿಚಾರ ಮುಂದೆ ನಮ್ಮೊಳಗೆ ಇರ್ತಕ್ಕಂತಹ ಮದ್ದಿನ ಮನೆ ನಾವು ಹೊರಗಡೆ ಹುಡುಕ್ತಾ ಇರ್ತೇವೆ ಔಷಧಿ ಅನಾರೋಗ್ಯಕ್ಕೆ ಈಗ ನಮ್ಮೊಳಗೆ ಇರತಕ್ಕಂತಹ ಮದ್ದಿನ ಮನೆ ಯಾವುದು ಅಂತೇಳಿ ಹೇಳ್ತಾ ಇದ್ದಾರೆ ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಂದರೆ ಮನಸ್ಸು ಅಂತೇಳಿ ಹೇಳುವಂಥದ್ದು ಭಾರೀ ಮದ್ದಿನ ಮನೆ ಅದನ್ನೇ ಹೇಳ್ದು ಮನೆಯುವ ಮನುಷ್ಯಾಣಂ ಕಾರಣ ಬಂಧಮೋಕ್ಷೋ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಅಂಥೇಳಿ ಅದಕ್ಕೆ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ಏನೊಂದು ಹುಷಾರಿಲ್ಲ ಹುಷಾರಿ ಈಗ ನಿನಗೆ ಔಷಧಿ ಕೊಡ್ತಾ ಇದ್ದೇವೆ ಅಂಥೇಳಿ ಬರೀ ಒಂದು ಸ್ಟೆರೈಲ್ ವಾಟರ್ ಅಥವಾ ಯಾವುದೋ ಒಂದನ್ನ ಮತ್ತೆ ಕ ಸ್ಟೆರೈಲ್ ವಾಟರ್ ಅಂದರೆ ಪರಿಶುದ್ಧವಾದ ನೀರು ಅದನ್ನೇ ಇಂಜೆಕ್ಷನ್ ರೂಪದಲ್ಲಿ ಕೊಟ್ಟರೂ ಕೂಡ ಅವನಿಗೆ ಆ ವೈದ್ಯನ ಮೇಲಿನ ನಂಬಿಕೆಯಿಂದಾಗಿ ಏನಾಗ್ತದೆ ಮನಸ್ಸಿನಲ್ಲಿ ದೃಢವಾಗಿ ನಂಬಿದ್ದರಿಂದಾಗಿ ಅವನಿಗೆ ಕಾಯಿಲೆ ವಾಸಿ ಆಗ್ತದೆ ಅಂದರೆ ಮನಸ್ಸಿನ ಶಕ್ತಿ ಅಷ್ಟಿದೆ ಪರಿಪೂರ್ಣ ನಂಬಿಕೆ ಬಂದರೆ ಅಂದರೆ ಸುಪ್ತ ಮನಸ್ಸಿಗೂ ನಂಬಿಕೆ ಬರಬೇಕು ಕೇವಲ ಹೊರಗಡೆ ಮಾತ್ರ ಅಲ್ಲ ಪರಿಪೂರ್ಣವಾಗಿ ನಂಬಿಕೆ ಬರಬೇಕು ಹಾಗಾಗಿ ಒಂದು ವೇಳೆ ನೋಡಪ್ಪ ಈಗ ನೀನು ನಿನಗೆ ವಿಷ ಕೊಡ್ತಾಯಿದ್ದೀನಿ ಅಂಥೇಳಿ ಒಂದು ಇಂಜೆಕ್ಷನ್ ಚುಚ್ಚೋದು ಚುಚ್ಚೋದೇನು ಖಾಲಿ ನೀರನ್ನೇ ಹ್ಞೂ ಟೆರೈಲ್ ವಾಟರ್ ಪರಿಶುದ್ಧವಾದ ನೀರನ್ನೇ ಚುಚ್ಚೋದು ಆದರೆ ವಿಷ ಕೊಡ್ತಾ ಇದ್ದೇನೆ ಅಂಥೇಳಿ ಕೊಟ್ಟರೆ ಆ ಮನುಷ್ಯ ಸತೆಯೇ ಬಿಡ್ತಾನೆ ಇದಕ್ಕೆ ಒಳ್ಳೆಯ ಉದಾಹರಣೆಯನ್ನು ವಿಷವಿಲ್ಲದಂತಹ ಯಾವುದೋ ಜೀವಿ ಕಚ್ಚಿದರೆ ಒಂದು ಹಾವು ವಿಷ ಇಲ್ಲದ ಹಾವು ಕಚ್ಚಿದರೂ ಕೂಡ ಹೇಗೆ ಅವನು ಭಯದಿಂದಲೇ ಹಾವು ಕಚ್ಚಿತು ನಾನು ಸಾಯ್ತೇನೆ ಎನ್ನುತಕ್ಕಂಥ ದೃಢವಾದ ಭಾವನೆ ನಂಬಿಕೆ ಅವನಲ್ಲಿರುವುದರಿಂದಾಗಿ ಆ ಭಯದಿಂದ ಅವನು ಹೇಗೆ ಸಾಯ್ತಾನೆ ಅದೇ ರೀತಿಯಲ್ಲಿ ದೃಢವಾದ ನಂಬಿಕೆ ಇದ್ದವ ನಿಜವಾದ ವಿಷದ ಹಾವು ಕಚ್ಚಿದರೂ ಕೂಡ ಅದವನಿಗೆ ಕಾಣಿಸದೇ ಇದ್ದಲ್ಲಿ ಆವಾಗ ಅವನಿಗೆ ಹೆದರಿಕೆ ಆಗದೇ ಅವನು ಮನಸ್ಸು ಗಟ್ಟಿಯಿದ್ದರೆ ಅವನಿಗೇನು ಆಗಲಾರದು ಅಷ್ಟು ಶಕ್ತಿ ಇದೆ ಮನಸ್ಸಿಗೆ ಅದೇ ಮನಸ್ಸು ಅನ್ನತಕ್ಕಂಥ ಭಾರಿ ಮದ್ದಿನ ಮನೆ ಅಂತೇಳಿ ಹೇಳ್ತೀವಿ ಅಂದರೆ ಎಲ್ಲ ಕಾಯಿಲೆಗಳನ್ನು ಗುಣಮಾಡ್ತಕ್ಕಂಥ ಶಕ್ತಿ ಕೂಡ ಮನಸ್ಸಿಗಿದೆ ಒಂದು ಇನ್ನೊಂದು ಎಲ್ಲ ಯಾವುದೇ ಕಾಯಿಲೆಗಳನ್ನು ಬಾರದ ಹಾಗೆ ತಡೆಗಟ್ಟತಕ್ಕಂಥ ಶಕ್ತಿ ಕೂಡ ಮನಸ್ಸಿನಲ್ಲಿಯೇ ಇದೆ ಹಾಗಾಗಿ ಯೋಗವು ಪರಮೌಷಧ ಅಂತೇಳಿ ಹೇಳಿದ್ದು ರೋಗಗಳಿಗೆ ಹೇಗೆ ಅಂತ ಹೇಳಿದರೆ ಆ ಮನಸ್ಸನ್ನು ಆ ಯೋಗ ತುಂಬ ಸಹಕಾರವನ್ನು ಮಾಡ್ತದೆ ಸಹಾಯ ಮಾಡ್ತದೆ ಅಂತ ಆರೋಗ್ಯಪೂರ್ಣವಾದ ಮನಸ್ಸನ್ನು ಅದು ಉಂಟು ಮಾಡ್ತದೆ ಯೋಗ ಆರೋಗ್ಯಪೂರ್ಣವಾದ ಮನಸ್ಸಿದ್ದಲ್ಲಿ ಧನಾತ್ಮಕವಾದ ಚಿಂತನೆಗಳಿದ್ದಲ್ಲಿ ಭಗವಂತನಲ್ಲಿ ಸ್ಥಿರವಾದ ಬುದ್ಧಿ ಉಂಟಾದಲ್ಲಿ ಮನಸ್ಸು ಉಂಟಾದಲ್ಲಿ ನಮಗೆ ಶಾರೀರಿಕವಾದಂತಹ ಸಮಸ್ಯೆಗಳು ಕೂಡ ಕಡಿಮೆ ಅಂದರೆ ಮನಸ್ಸು ಮದ್ದಿನ ಮನೆ ಅಂತೇಳಿ ಹೇಳಿದರೆ ಅದಕ್ಕೆ ಇರತಕ್ಕಂಥ ಶಕ್ತಿಗಳ ವಿಷಯದಲ್ಲಿ ಮನಸ್ಸಿಗೆ ಇರತಕ್ಕಂಥ ಶಕ್ತಿಗಳ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಮದ್ದಿಗೆ ಶಕ್ತಿ ಇದೆ ಆದರೆ ಸೈಡ್ ಇಫೆಕ್ಟ್ಗಳು ಇದೆ ಅಡ್ಡ ಪರಿಣಾಮಗಳು ಹ್ಞೂ ಹಾಗೆಯೇ ಕೂಡ ಹಾಗೆಯೇ ಈ ಮನಸ್ಸಿನ ಶಕ್ತಿಗಳ ವಿಷಯದಲ್ಲಿ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಮನಸ್ಸಿಗೆ ಬೇಕಾದಂಥ ಶಕ್ತಿಗಳು ಉಂಟಾಗ್ತವೆ ಅಂತೇಳಿ ಅನೇಕರು ಬೋಧಿಸ್ತಾರೆ ಅದಕ್ಕಿರುವ ಶಕ್ತಿಗಳು ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಅಂತಾದ ಶಕ್ತಿಗಳಿಗಿಂತಲೂ ಪ್ರಬಲವಾದದ್ದು ಎಂಬ ಕೊಡುವವರು ವಿರಳ ಮನಸ್ಸಿಗೆ ಬೇಕಾದನ್ನು ಸಾಧಿಸುವ ಶಕ್ತಿ ಇದೆ ನೀವು ಯೋಚಿಸಿದ್ದನ್ನು ಸಾಧಿಸಬಹುದು ಅಂತೇಳಿ ಹೇಳ್ತಾರೆ ವಿನಃ ಅದು ಹೈಡ್ರೋಜನ್ ಬಾಂಬ್ ಅಂತ ಶಕ್ತಿ ಕೂಡ ಅದಕ್ಕಿದೆ ಅಂದರೆ ವಿನಾಶಕಾರಿ ಶಕ್ತಿ ಕೂಡ ಅದರಲ್ಲಿದೆ ಅಂತೇಳಿ ಎಚ್ಚರಿಕೆ ಕೊಡತಕ್ಕಂಥವ್ರು ಕಡಿಮೆ ಏನನ್ನು ಸಾಧಿಸುವ ಶಕ್ತಿ ಇದೆ ಅಂತೇಳಿರ್ತಕ್ಕಂಥ ಧನಾತ್ಮಕವಾಗಿ ಅದನ್ನು ಕಾಣುವವರು ಹೆಚ್ಚಿದ್ದಾರೆ ಅದನ್ನು ಹೇಳ್ತಕ್ಕಂಥವ್ರು ಬೋಧಿಸ್ತಕ್ಕಂಥವ್ರು ಅಂದರೆ ಮನಸ್ಸಿನ ಶಕ್ತಿಗಳನ್ನು ದುರುಪಯೋಗ ಮಾಡುವಂತಹ ಅಜ್ಞಾನಿಗಳು ಅಜ್ಞರು ಬಹುಮಂದಿರ್ತಾರೆ ಮನಸ್ಸಿನ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಮತ್ತೊಬ್ಬರನ್ನು ವಶಗೊಳಿಸುವುದಕ್ಕೆ ಹಣ ಗಳಿಸುವುದಕ್ಕೆ ಅಧಿಕಾರವನ್ನು ಸಂಪಾದಿಸುವುದಕ್ಕೆ ತನ್ನ ಕೀರ್ತಿಯನ್ನು ಹಬ್ಬಿಸುವುದಕ್ಕೆ ಉಪಯೋಗಿಸ್ತಕ್ಕಂಥವ್ರು ಅವರು ಜಗತ್ತಿನ ನಾಶಕ್ಕೆ ಕಾರಣ ತನ್ನ ನಾಶವನ್ನು ಮಾಡಿಕೊಡ್ತಾರೆ ಅವರಿಗೂ ಅದರಿಂದ ಕೊನೆಯಲ್ಲಿ ಕೇಡೇ ಆಗ್ತದೆ ಅಂಥೇಳಿ ಜಗತ್ತಿನ ನಾಶ ಅಂದರೆ ತನ್ನ ನಾಶ ಕೂಡ ಯಾವಾಗ ತನ್ನ ಸುತ್ತಮುತ್ತಲೆಲ್ಲ ಹಾಳಾಗಿ ಬಿಡ್ತದೋ ತಾನೇನು ಒಳ್ಳೆಯವಾಗಿರ್ತಾನೆ ಊರೇ ಮುಳುಗುವಾಗ ತಾನೊಬ್ಬ ಏನು ಮುಳುಗದೇ ಅವರಿಗೂ ಅದರಿಂದ ಕೊನೆಯಲ್ಲಿ ಕೇಡೇ ಆಗ್ತದೆ ಆದರೆ ಪ್ರೇಮಪೂರಿತರಾಗಿ ಜಗತ್ತಿನ ಕಲ್ಯಾಣಕ್ಕಾಗಿಯೂ ಈ ಶಕ್ತಿಗಳನ್ನು ಉಪಯೋಗಿಸುವುದು ಮನಸ್ಸಿನ ಹಾಗೆ ಉಪಯೋಗಿಸುವರು ಕಾಲದಲ್ಲಿ ಮಳೆ ಸಕಾಲದಲ್ಲಿ ಮಳೆ ಗರಿತಕ್ಕಂತಹ ತಾವು ಹಗುರವಾಗಿ ಅಂದರೆ ಮೋಡ ಪರ್ಜನ್ಯ ಮಳೆ ಮೋಡ ಹಗುರ ಆಗ್ತದೆ ಮಳೆ ಬಿಟ್ಟು ಕೆಳ ಕಡೆ ಅದರಲ್ಲಿರೋ ನೀರನ್ನು ಕೆಳಗಡೆ ಬಿಟ್ಟು ತಾವೂ ಹಗುರ ಆಗ್ತಾರೆ ಆ ಪರ್ಜನ್ಯನ ಹಾಗೆ ಆಮೇಲೆ ಆನಂದ ಜೀವನವನ್ನು ಸಾಗಿಸಿಕೊಳ್ತಾರೆ ಅವರು ಕೂಡ ಹಾಗೆ ಉಳಿದವರು ಕೂಡ ಮಾನವ ವರ್ಗದ ಚಿರ ಪಾತ್ರರಾಗ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳುವ ಹಾಗೆ ಆಗ್ತಾರೆ ಅವರಿಗೆ ಎಲ್ರಿಗೂ ಕೂಡ ಅವರು ಉಪಕಾರಿಗಳಾಗ್ತಾರೆ ನಿಮ್ಮ ಅಂತಃಕರಣದ ಶಕ್ತಿಗಳು ನಿಮಗೂ ನಿಮ್ಮ ನೆರೆಯವರಿಗೂ ಯಾವಾಗಲೂ ಕಲ್ಯಾಣಕಾರಕವಾಗಿಯೇ ಇರಬೇಕೇ ನಿಮಗೂ ಒಳ್ಳೆಯದಾಗಬೇಕು ನಿಮ್ಮ ಅಂತಃಕರಣದ ಶಕ್ತಿಗಳಿಂದ ನಿಮ್ಮ ಒಂದಿಗೆ ವ್ಯವಹರಿಸ್ತಾ ಇರತಕ್ಕಂಥವರಿಗೆ ನಿಮ್ಮ ನೆರೆಹೊರೆಯವರಿಗಿರ್ಬೋದು ನಿಮ್ಮ ನಿಮ್ಮ ಸಂಪರ್ಕಕ್ಕೆ ಬರುವವರಿಗೂ ಕೂಡ ಇದು ಒಳ್ಳೆಯದಾಗಿ ಶುಭಕರವಾಗಿ ಆಗಬೇಕೋ ಅದರಿಂದ ಪರಿಣಾಮ ಅಂತಃಕರಣದ ಶಕ್ತಿಗಳಿಂದ ಹಾಗಾದರೆ ಕಲ್ಯಾಣ ಶಕ್ತಿಗಳ ಮೂಲನ ಸಕಲ ಕಲ್ಯಾಣ ಗುಣಗಳ ನಿಧಿಯಾಗಿರ್ತಕ್ಕಂತಹ ಭಗವಂತನೆಂಬ ಕೇಂದ್ರವನ್ನು ನಿಮ್ಮ ಹೃದಯದಲ್ಲಿ ಕಂಡುಕೊಳ್ಳಿ ಆಗ ಅಂಥೇಳಿ ಸ್ವಾಮೀಜಿಯವರು ಹೇಳ್ತಾರೆ ನಾವು ನಮ್ಮ ಹೃದಯದಲ್ಲಿ ಆ ಸಕಲ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದ ಭಗವಂತನನ್ನು ಸಕಲ ಕಲ್ಯಾಣ ಗುಣಗಳ ಮೂಲ ಆಶ್ರಯನಾದ ಭಗವಂತನನ್ನು ಹೃದಯದಲ್ಲಿ ಕಂಡುಕೊಂಡಾಗ ನಮ್ಮಲ್ಲಿಯೂ ಆ ಕಲ್ಯಾಣ ಗುಣಗಳು ಬೆಳೀತವೆ ವರ್ಧಿಸ್ತವೆ ದೈವಿ ಗುಣಗಳು ವರ್ಧಿಸ್ತವೆ ಆಸುರಿ ಗುಣಗಳು ನಾಶವಾಗ್ತವೆ ಅಂತೇಳಿ ಹೇಳ್ತಾರೆ ಇದು ನಾವು ನಮ್ಮೊಳಗಿರುವಂತಹ ಮದ್ದಿನ ಮನೆ ಬಗ್ಗೆ ಹೇಳ್ತಾ ಇದ್ದೇವೆ ಇದೇ ರೀತಿ ಮುಂದೆ ಹೇಳ್ತಾರೆ ಬುದ್ಧಿವೃತ್ತಿಗಳ ಬೆಳಕು ಅಂದರೆ ಅಂತಃಕರಣಕ್ಕೆ ಮನಸ್ಸು ಬುದ್ಧಿ ಎಂಬ ಎರಡು ಹೆಸರುಗಳು ಬೇರೆ ಬೇರೆ ಇರ್ತವೆ ಅಂಥೇಳಿ ನೋಡಿ ಈಗ ಹೇಳಲಿಕ್ಕೆ ಶುರು ಮಾಡಿದರು ಒಂದು ಮನಸ್ಸನ್ನು ಹೇಳಿದರು ಈಗ ಬುದ್ಧಿ ಅಂಥೇಳಿ ನಾನು ಸೇರಿಸಿದ್ರು ಅದಕ್ಕೆ ಇಂದ್ರಿಯಗಳ ಮೂಲಕವಾಗಿ ನಮಗೆ ಬರತಕ್ಕಂತಹ ತಿಳುವಳಿಕೆಗಳು ಅದನ್ನು ಇಂಥದ್ದು ಅಂಥದ್ದು ಅಂಥೇಳಿ ಬೇರೆ ಬೇರೆಯಾಗಿ ವಿಕಲ್ಪಿಸುವ ಕೆಲಸ ಆ ವಿವೇಕ ಸದಸದ್ ವಿವೇಕ ಅಂತ ಹೇಳ್ತಾರೆ ವಿವೇಚನಾ ಶಕ್ತಿ ಅದನ್ನು ಮಾಡುವಾಗ ಅದಕ್ಕೆ ಮನಸ್ಸು ಅಂತೇಳಿ ಹೆಸರು ಅದನ್ನು ನಿರ್ಣಯಿಸುವಂಥದ್ದು ಇನ್ನೊಂದು ಅದನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದು ಇದು ಅಂಥದ್ದು ಇದು ಇಂಥದ್ದು ಅಂತೇಳಿ ಗುರುತಿಸತಕ್ಕಂಥದ್ದು ಮನಸ್ಸು ಆದರೆ ಈ ವಿಕಲ್ಪಗಳನ್ನು ಒಟ್ಟುಗೂಡಿಸಿ ಅನಾಲಿಸ್ ಅಂತ ಹೇಳ್ತೇವೆ ವಿಶ್ಲೇಷಣೆ ಇಂಥ ವಸ್ತು ಇಂತಾ ವೇದನೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ನಿಜವಾದ್ದು ಇದು ಅನಿತ್ಯವಾದದ್ದು ನಿತ್ಯವಾದ ಇದು ಇದು ಅನಿತ್ಯವಾದ್ದು ಇತ್ಯಾದಿಗಳನ್ನು ನಿತ್ಯ ಅನಿತ್ಯ ವಿವೇಕ ಇದನ್ನು ನಿರ್ಣಯಿಸತಕ್ಕಂಥ ಕೆಲಸವನ್ನು ಮಾಡುವಂಥ ವಿವೇಚನಾ ಶಕ್ತಿ ಏನಿದೆ ಅದಕ್ಕೆ ಬುದ್ಧಿ ಅಂತೇಳಿ ಹೆಸರು ಮನಸ್ಸು ಯಥಾವತ್ತಾಗಿ ಪರಿಗ್ರಹಿಸ್ತದೆ ಏನೇನು ನಿದ್ರೆಗಳು ಗ್ರಹಿಸಿದ್ದೇವೋ ಅದನ್ನು ಮನಸ್ಸು ಇದ್ದ ಹಾಗೆ ಇದ್ದದಿದ್ದ ಹಾಗೆ ಅದು ತಿಳ್ಕೊಳ್ತದೆ ಆದರೆ ಅದರಲ್ಲಿ ಸರಿಯಾವುದು ತಪ್ಪ್ಯಾವುದು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಎಂತಕ್ಕಂಥದ್ದನ್ನು ನಿರ್ಣಯಿಸುವಂತಹ ಶಕ್ತಿ ಜಡ್ಜ್ಮೆಂಟ್ ಅದು ಬುದ್ಧಿ ಮನಸ್ಸು ವಿಲ್ ಅಷ್ಟೇ ಸಂಕಲ್ಪ ಬುದ್ಧಿ ಜಡ್ಜ್ಮೆಂಟ್ ತೀರ್ಮಾನ ತೀರ್ಮಾನ ಏನಾಗ್ತದೆ ಬುದ್ಧಿಯಲ್ಲಿ ಆ ತೀರ್ಮಾನ ಜಡ್ಜ್ಮೆಂಟನ್ನು ಕಾನೂನು ನಾವು ಕೋರ್ಟ್ ಕಂಟೆಂಪ್ಟ್ ಮಾಡೋದೇ ಆ ನ್ಯಾಯಾಂಗ ನಿಂದನೆ ಮಾಡೋದ ರೀತಿಯಲ್ಲಿ ಮನಸ್ಸು ಅದನ್ನು ಪಾಲಿಸಬೇಕು ಆ ಜಡ್ಜ್ಮೆಂಟನ್ನು ತೀರ್ಮಾನವನ್ನು ಹ್ಞೂ ಅಂದರೆ ನಮ್ಮದು ಸಮಾಜದಲ್ಲಿರತಕ್ಕಂಥ ಜನರು ಶಾಸನವನ್ನು ಹೇಗೆ ಪರಿಪಾಲಿಸಿದರೆ ಅವರು ಯೋಗ್ಯರಾದವರಾಗ್ತಾರೋ ಸತ್ಪ್ರಜೆಗಳಾಗ್ತಾರೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಆವಾಗ ಯೋಗ್ಯತೆಯನ್ನು ಪಡೀತದೆ ಬುದ್ಧಿಯೇನು ನಿರ್ಣಯಿಸ್ತದೆ ಅದನ್ನು ಪಾಲಿಸಿದರೆ ಇಲ್ಲದಿದ್ದರೆ ಕಾನೂನನ್ನು ಮೀರಿದ ಹಾಗಾಗ್ತದೆ ಆಗ ಅದು ವಿನಾಶಕ್ಕೆ ಕಾರಣ ಆಗ್ತದೆ ಹಾನಿಯನ್ನುಂಟು ವಿಷಯಗಳನ್ನು ಅರಿಯುವಂಥದ್ದು ನಿರ್ಣಯಿಸುವಂಥದ್ದು ಈ ಕೆಲಸಗಳನ್ನು ಮಾತ್ರ ಬಿಡುವುದಿಲ್ಲ ಹೀಗೆ ಮಾಡ್ತೇನೆ ಅದು ಒಳ್ಳೆಯದು ಅಂಥೇಳಿ ಸಂಕಲ್ಪಿಸೋದು ಕೂಡ ಅದರ ಕೆಲಸವೇ ಇಂಥದ್ದನ್ನೇ ನಾನು ಮಾಡ್ತೇನೆ ಅಂತ ನಿಶ್ಚಯಿಸುವಂಥದ್ದು ಕೂಡ ಅದರ ಕೆಲಸವೇ ವ್ಯವಹಾರದಲ್ಲಿ ಹೀಗೇ ನಡಿತೇನೆ ಅಂತೇಳಿ ನಿಶ್ಚಯಿಸುವಾಗಲೂ ಅದಕ್ಕೆ ಬುದ್ಧಿ ಅಂಥೇಳಿ ಹೆಸರು ಆ ನಿರ್ಣಯಿಸುವಂಥದ್ದು ನಮ್ಮ ಅಂತಃಕರಣದಲ್ಲಿ ಬಗೆ ಬಗೆಯ ಸಂಕಲ್ಪಗಳು ನಿಶ್ಚಯಗಳು ಆಗ್ತಾಯಿರ್ತವೆ ಅವುಗಳನ್ನು ವೃತ್ತಿಗಳು ಅಂಥೇಳಿ ವೇದಾಂತಗಳು ಕರೀತಾರೆ ಮನೋವೃತ್ತಿಗಳು ಅಂಥೇಳಿ ಬೇರೆ ಬೇರೆ ಪ್ರವೃತ್ತಿ ಅಂತೇಳಿ ನಾವು ಹೇಳ್ತೇವೆ ತೊಡಗುವಿಕೆ ಮನಸ್ಸು ವೃತ್ತಿಗಳು ನಮ್ಮ ಸ್ವಭಾವಕ್ಕೂ ಹೊರಗಿನ ಸನ್ನಿವೇಶಕ್ಕೂ ತಕ್ಕಂತೆ ಎದ್ದುಕೊಳ್ತಾ ಇರ್ತವೆ ಮನಸ್ಸಿನಲ್ಲಿ ನಮ್ಮ ಸ್ವಭಾವ ಪೂರ್ವ ಸಂಸ್ಕಾರದ ಬಲದಿಂದ ಉಂಟಾಗಕ್ಕಂಥ ಸ್ವಭಾವ ಹಾಗೂ ಹೊರಗಿನ ಸನ್ನಿವೇಶ ಸಂದರ್ಭ ಕಾಲ ದೇಶ ಪಾತ್ರ ಇವುಗಳನ್ನು ನೋಡಿಕೊಂಡು ಅದು ವ್ಯತ್ಯಾಸ ಆಗ್ತಾ ಇರ್ತದೆ ಅದಕ್ಕೆ ತಕ್ಕಾಗಿ ಈ ಮನೋವೃತ್ತಿಗಳು ಬರ್ತಾಯಿರ್ತವೆ ಆದರೆ ಒಳ್ಳೆಯ ವೃತ್ತಿಗಳೇ ಎದ್ದುಕೊಳ್ಳುವಂತೆ ಮಾಡಿಕೊಳ್ಳುವಂಥದ್ದು ಕೂಡ ಸಾಧ್ಯ ಇದೆ ಈ ಪ್ರಯತ್ನಕ್ಕೆ ಬೆಳಕು ನಮ್ಮೊಳಗೆ ಎದ್ದುಕೊಂಡಿರ್ತಕ್ಕಂಥ ಭಗವಂತನಿಂದಲೇ ದೊರಕ್ತದೆ ಅಂದರೆ ನಮ್ಮಲ್ಲಿ ಶುಭ ವೃತ್ತಿಗಳೇ ಉಂಟಾಗುವಂತೆ ನಾವು ಪ್ರಾರ್ಥಿಸಿಕೊಳ್ಳಬೇಕು ಒಳ್ಳೆಯ ಸತ್ಸಂಕಲ್ಪಗಳೇ ಉಂಟಾಗುವ ಹಾಗೆ ಈ ಪ್ರಾರ್ಥನೆಯಿಂದ ನಮ್ಮ ಅಂತಃಕರಣದಲ್ಲಿ ಆಗುವಂಥ ಮಾರ್ಪಾಡನ್ನು ಕಂಡಾಗ ನಮಗೆ ಆಶ್ಚರ್ಯ ಆಗ್ತದೆ ಅಂದರೆ ನಮ್ಮ ಚಿತ್ತಶುದ್ಧಿಯನ್ನು ನಮಗೆ ಕೊಡುವು ನಮ್ಮ ಮನಸ್ಸನ್ನು ಅಥವಾ ನಮ್ಮ ಬುದ್ಧಿಯನ್ನು ನಿರ್ಮಲವನ್ನಾಗಿ ಮಾಡು ನಿಷ್ಕಲ್ಮಶವಾಗಿ ಯಾವುದೇ ಕೆಟ್ಟ ಆಲೋಚನೆಗಳು ಬಾರದ ಹಾಗೆ ಕೆಟ್ಟ ನಿರ್ಣಯಗಳನ್ನು ನಾನು ತೆಗೆದುಕೊಳ್ಳದ ಹಾಗೆ ಮಾಡು ಭಗವಂತನೇ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದರೆ ಭಗವಂತನಿಗೆ ಶರಣಾದರೆ ಬೇರೆ ಲೌಕಿಕ ಇದನ್ನು ಕೇಳದೆ ನನ್ನನ್ನು ಒಳ್ಳೆಯ ವಿಚಾರವನ್ನು ಮಾಡತಕ್ಕಂಥ ಒಳ್ಳೆಯ ಕರ್ಮಗಳನ್ನು ಮಾಡತಕ್ಕಂಥ ಮಾಡು ಇತರಿಗೆ ಲೋಕೋಪಕಾರ ಸಾಧ್ಯ ಆದರೆ ಯಾರಿಗೂ ತೊಂದರೆ ಕೊಡ್ದ ಹಾಗೆ ಆಗಲಿ ಒಳ್ಳೆಯ ವಿಚಾರಗಳೇ ನನ್ನಲ್ಲಿ ಬರಲಿ ಒಳ್ಳೆಯ ಆಚಾರಗಳೇ ನನ್ನಲ್ಲಿ ಬೆಳೀಲಿ ಎನ್ನತಕ್ಕಂಥ ಒಂದು ಬೇಡಿಕೆಯನ್ನು ಭಗವಂತನಲ್ಲಿ ಇಟ್ಟರೆ ದಿನೇ ದಿನೇ ನಾವು ಒಳ್ಳೆಯವರಾಗ್ತಾ ಹೋಗ್ತೇವೆ ಇಷ್ಟು ಹೇಳ್ತಾ ಇವತ್ತಿನ ಈ ರಸ ಆಧ್ಯಾತ್ಮದಲ್ಲಿ ಇರತಕ್ಕಂಥ ರಸ ಇದರ ಒಂದು ವಿಚಾರ ಲಹರಿಯನ್ನು ಎರಡನೇ ಭಾಗ ಇದನ್ನ ಇಲ್ಲಿ ಮುಕ್ತಾಯಗೊಳಿಸೋಣ ಪೂಜ್ಯ ಸಚ್ಚಿದಾನಂದೇ ದರ ಸರಸ್ವತಿ ಸ್ವಾಮೀಜಿಯವರ ಒಂದು ಕೃಪಾ ಅನುಗ್ರಹಕ್ಕೆ ಪಾತ್ರರಾಗೋಣ ಅವರು ಅವರು ಹೇಳಿದ ಈ ಒಂದು ವಿಚಾರಗಳನ್ನು ಇನ್ನಷ್ಟು ಮನನ ಮಾಡೋಣ ಅನ್ನೋದು ನೋವು ಅಂತೇಳಿ ಹೇಳ್ತಾ ಇಲ್ಲಿಗೆ ಮಂಗಲವನ್ನು ಮಾಡೋಣ ಹರೇ ರಾಮ ಓಂ ತತ್ಸತ್ತು